ಇಪ್ಪತ್ತೊಂಬತ್ತನೇ ಪದ್ಯ ಈ ಗುಣತಾರತಮ್ಯ ಸಂಧಿಯನ್ನು ಉಪಸಂಹಾರ ಮಾಡ್ತಾ ತಿಳಿಸ್ತಾರೆ ಮಾನುಷೋತ್ತಮರನ್ನು ಪಿಡಿದು ಚತುರಾನನಾಂತ ಶತೋತ್ತಮತ್ವ ಕ್ರಮೇಣ ಚಿಂತಿಪ ಭಕ್ತರಿಗೆ ಚತುರ್ವಿಧ ಪುರುಷಾರ್ಥ ಶ್ರೀನಿಧಿ ಜಗನ್ನಾಥ ಬೆಟ್ಟಲ ತಾನೇ ವಲಿದೀವನು ನಿರಂತರ ಸಾನುರಾಗದಿ ಪಠಿಸುವುದು ಪ್ರಾಜ್ಞರಿದ ಮರೆಯದಲ್ಲೇ ತಾರತಮ್ಯ ಜ್ಞಾನದ ಫಲಸ್ತುತಿಯಿಂದ ಆ ಮೂಲಕ ಈ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ ಮನುಷೋತ್ತಮರ ಪಿಡಿದು ಮನುಷ್ಯೋತ್ತಮರಿಂದ ಬದಲು ಮಾಡಿ ಚತುರಾನನನ ಅಂತ ಅಂದರೆ ಚತುರ್ಮುಖ ಬ್ರಹ್ಮದೇವರ ಪರಿ ಅಂತ ಕ್ರಮೇಣ ತಾರತಮ್ಯವನ್ನು ಚಿಂತನೆ ಮಾಡಿ ಶತೋತ್ತಮತ್ವ ಅಂದರೆ ನೂರು ಗುಣಗಳಿಂದ ಅಧಿಕರು ಅಂತ ನೂರು ಅನ್ನೋದಕ್ಕೆ ಮಹಾಭಾರತ ತತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ ನೂರು ಅಂತ ಹೇಳಿದರೆ ಅನಂತ ಗುಣಗಳಿಂದ ಅಥವಾ ಅನೇಕ ಹಿಂದೆ ಎಷ್ಟೆಷ್ಟು ಗುಣಗಳಿಂದ ಯಾರ್ಯಾರು ಉತ್ತಮರು ಯಾರ್ಯಾರು ತಾರತಮ್ಯದಿಂದ ಎಷ್ಟೆಷ್ಟು ಗುಣಗಳಿಂದ ಅವರರು ಅಂತಳಿಸಿಯರು ಆ ರೀತಿಯಾಗಿ ಅನ್ನೋದಕ್ಕೆ ತಿಳಿಸ್ತಾರೆ ಶಬ್ದೋ ಬಹುತ್ವವಚನಃ ಶತಮಿತಿ ಅಂತ ಮನುಷ್ಯೋತ್ತಮರ ಪ್ರಾರಂಭ ಮಾಡಿ ಚತುರ್ಮುಖ ಬ್ರಹ್ಮದೇವರ ತನಕ ಶತೋತ್ತಮತ್ವವನ್ನು ಕ್ರಮವಾಗಿ ಚಿಂತನೆ ಮಾಡುವಂತಹ ಭಕ್ತರಿಗೆ ಶ್ರೀನಿಧಿಯಾಗಿರ್ತಕ್ಕಂಥ ಜಗನ್ನಾಥ ವಿಠಲ ತಾನೇ ಒಲಿದು ಪರಮಾನುಗ್ರಹವನ್ನು ಮಾಡಿ ಸದಾಕಾಲ ಚತುರ್ವಿಧ ಪುರುಷಾರ್ಥಗಳನ್ನು ಧರ್ಮ ಅರ್ಥ ಕಾಮ ಮೋಕ್ಷ ಇದನ್ನು ಕೊಡ್ತಾನೆ ಪರಮಾತ್ಮ ಇದನ್ನ ಜ್ಞಾನಿಗಳಾದವರು ಮರೆಯದಲೆ ಭಕ್ತಿಯಿಂದ ಪಠನ ಮಾಡಬೇಕು ಅಂತ ತಿಳಿಸ್ತಾರೆ ಸಾನರೋಗದಿ ನಿರಂತರ ಪಡಿಸುವುದು ಪ್ರಾಜ್ಞರಿದ ಮರೆಯದಲೆ. ಹೀಗೆ ಮಾಡಿದರೆ ತಾನೇ ಒಲಿ ದೀವನು ಏನನ್ನು ಕೊಡ್ತಾನೆ ಅಂದರೆ ಕ್ರಮೇಣ ಚಿಂತಿಪ ಭಕ್ತರಿಗೆ ಪುರುಷಾರ್ಥ ತಾರತಮ್ಯ ಜ್ಞಾನವನ್ನು ಚಿಂತನೆಯನ್ನು ನಿತ್ಯದಲ್ಲಿ ಮಾಡಿದರೆ ಕೂಡ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ಪರಮಾತ್ಮ ಸ್ವತಂತ್ರತ್ವೇನೆ ಭಕ್ತರಿಗೆ ಅನುಗ್ರಹಿಸ್ತಾನೆ ಅಂತ ತಿಳಿಸಿ ಈ ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯವಾದದ್ದು ಮುಗಳು ಇದನ್ನು ಉಪಾಸನೆ ಮಾಡಲೇಬೇಕು ಪಠಣ ಪಾರಾಯಣ ಅಧ್ಯಯನ ಲೇಖನ ಇತ್ಯಾದಿ ಎಲ್ಲ ಮಾಡಲೇಬೇಕು ಅಂತ ಸಂದೇಶವನ್ನು ಕೊಟ್ಟು ಈ ಗುಣತಾರತಮ್ಯ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ ಶ್ರೀಕೃಷ್ಣ